ಗಣಪತಿ ಶೇಷಶತಸ್ಥರು ಇತರ ಆದಿತ್ಯರು ಮರುತ್ತುಗಳು ಮೊದಲಾದವರ ತಾರತಮ್ಯವನ್ನು ತಿಳಿಸ್ತಾರೆ ಧನಪ ವಿಶ್ವಕ್ಸೇನ ಗೌರಿತನೆಯರಿಗೆ ಉತ್ತೇತರರು ಸಮರಣಿಸುವರು ಎಂಬತ್ತೈದು ಜನ ಶೇಷರೈಂದು ದಿನಪರಾರೇಳಧಿಕ ನಾಲ್ವ ತನಿಲ ಏಳ್ವರು ರುದ್ರರೀರು ಈರೈದು ಇನಿತು ವಿಶ್ವೇ ದೇವ ರುಭು ಅಶ್ವಿನಿಯು ಕುಬೇರ ವಿಶ್ವಕ್ಸೇನ ಗಣಪತಿ ಈ ಶೇಷಶಾತ್ರಸ್ಥರಲ್ಲಿ ಉಳಿದವರು ಸಮ ಅಂತ ಕರೆಸ್ಕೊತಾರೆ ಈ ಎಂಬತ್ತೈದು ಜನಗಳಿಗೆ ಶೇಷಶಾತ್ರಸ್ಥರು ಅಂತ ಹೆಸರು ಆರು ಜನ ಸೂರ್ಯರು ನಲವತ್ತೇಳು ಮರುತುಗಳು ಏಳು ವಸುಗಳು ಹತ್ತು ರುದ್ರರು ಹತ್ತು ವಿಶ್ವೇ ದೇವತೆಗಳು ರುಭು ಅನ್ನೋ ದೇವತೆ ಅಶ್ವಿನಿ ದೇವತೆಗಳು ಇಬ್ಬರು ಅಗ್ನಿಶ್ವಾರ್ಥರು ಬರ್ಹಿಷದರು ಮತ್ತು ಸೋಮಪ್ಪರು ಅಂತ ಮೂವರು ಚಿರಪಿತೃಗಳು ಮತ್ತು ಧರಣಿದೇವಿ ಇಷ್ಟು ಜನ ಸೇರಿ ಎಂಬತ್ತೈದು ಜನರಾಗ್ತಾರೆ ಅವರಿಗೆ ಶೇಷಶಾತ್ರಸ್ಥರು ಅಂತ ಕರೀತಾರೆ ಅಹಂಕಾರಿಕ ಪ್ರಾಣ ಮತ್ತು ಪ್ರವಾಹವಾಯು ಇಬ್ಬರನ್ನು ಹೊರತುಪಡಿಸಿ ಉಳಿದ ಮರುತುಗಳು ನಲವತ್ತೇಳು ಅಂತ ಅರ್ಥ ಶೇಷಶತಸ್ಥರು ಕುಬೇರಾದಿ ಮೂವರಿಗಿಂತ ಸ್ವಲ್ಪ ಕಡಿಮೆ ತಮ್ ತಮ್ಮೊಳಗೆ ಅವರು ಸಮಾನರು ಧನಪ ಅಂದರೆ ಕುಬೇರ ವಿಶ್ವಕ್ಸೇನಾ ಮತ್ತು ಗೌರಿತನಯ ಅಂದರೆ ಗಣಪತಿ ಇವರಿಗೆ ಉಕ್ತ ಶೇಷಶತಸ್ಥರು ಎಂಬತ್ತೈದು ಜನ ಸಮ ಉಕ್ತೇತರರು ಅಂದರೆ ದಿನಪರು ಆರು ಅಂದರೆ ಸೂರ್ಯರು ಆರು ಏಳದಿಕ್ಕ ನಲ್ವತ್ತು ಅಂದರೆ ನಲವತ್ತೇಳು ಮರುತರು ಅನಿಲರು ಏಳು ವಸುಗಳು ಈ ರೈದು ಅಂದರೆ ಹತ್ತು ರುದ್ರರು ಅನೀತು ಅಂದರೆ ಅಷ್ಟು ಅಂದ್ರೆ ಹತ್ತು ವಿಶ್ವೇ ದೇವತೆಗಳು ರುಬು ಅಶ್ವಿನಿ ಪಿತೃ ಮತ್ತು ಧರಾದೇವಿಯರು ಪ್ರಧಾನವಾಯುರ್ವಸವೋ ರುದ್ರಾದಿತ್ಯ ಮರುಗ್ಗಣ ಬೃಹಸ್ಪತಿರುಬುರ್ಧ್ಯಾವ ಪೃಥ್ವಿ ಪೃಥಿವ್ಯಾ ಅಶ್ವಿನೌ ತಥ ವಿಶ್ವೇದೇವ್ಚ ಪಿತರಃ ಶತಸ್ಥ ದೇವತಾ ಮತಃ ಪ್ರಧಾನವಾಯುವಂದು ವಸುಗಳು ಎಂಟು ರುದ್ರರು ಹನ್ನೊಂದು ಆದಿತ್ಯರು ಹನ್ನೆರಡು ಮರುತ್ರು ನಲವತ್ತೊಂಬತ್ತು ವಿಶ್ವೇ ದೇವತೆಗಳು ಹತ್ತು ಬೃಹಸ್ಪತಿ ಒಂದು ರುಭು ಒಂದು ಪಿತೃಗಳು ಮೂರು ದೇವಾಪೃಥ್ವಿಗಳು ಎರಡು ಅಶ್ವಿನಿ ದೇವತೆಗಳು ಎರಡು ಅಂತ ನೂರು ಜನರು ಶತಸ್ಥ ದೇವತೆಗಳು ಅಂತ ತಿಳಿಸ್ತಾರೆ ಇಲ್ಲಿ ರುಭು ಅಂದರೆ ಒಬ್ಬ ದೇವತೆಯಲ್ಲ ಸಾವಿರಾರು ಮಂದಿ ಇರ್ತಾರೆ ಅದಕ್ಕೆ ರುಭು ಅಂತ ಪರಿಗಣನೆ ಮಾಡಬೇಕು ಅವರ ಒಂದು ಸಮೂಹ ಭೃಗುಮೃಗಳು ರಾಕ್ಷೋಗ್ನ ಹೋಮ ಮಾಡಿದಾಗ ತಪಸ್ಸಿನಿಂದ ಸೋಮಾಹುತಿಯ ಅರ್ಹತೆಯನ್ನು ಪಡೆದಿರುವಂತಹ ಸಾವಿರಾರು ರುಘು ದೇವತೆಗಳು ಪ್ರಾದುರ್ಭವಿಸಿ ರುದ್ರದೇವರ ಭೂತಗಣಗಳನ್ನು ಹೊಡೆದು ಓಡಿಸಿದ್ರು ಅಂತ ಭಾಗವತ ಚತುರ್ಥ ಸ್ಕಂದದಲ್ಲಿ ಹೇಳ್ತಾರೆ ಸೋಮ ಪಾನಾರ್ಹರಾಗಿರ್ತಕ್ಕಂಥ ನೂರು ದೇವತೆಗಳಲ್ಲಿ ರುಬು ಒಬ್ಬ ಅಂತ ಹೇಳಿದ್ರು ಸಾವಿರಾರು ದೇವತೆಗಳ ಸಮೂಹವನ್ನು ಒಂದು ಅಂತ ಪರಿಗಣನೆ ಮಾಡಿ ನೂರು ಅನಸಂಖ್ಯೆಯನ್ನು ಕೂಡಿಸ್ತಾರೆ ಇನ್ನೊಂದು ರೀತಿಯಾಗಿ ಹೇಳ್ತಾರೆ ಶೈಭ್ಯ ಅಂತ ಒಬ್ಬ ಪ್ರಸಿದ್ಧ ಋಭುವನ್ನೇ ಶತಸ್ಥರಲ್ಲಿ ಇರ್ತಾನೆ ಅಂತ ಹೇಳಿದ್ರು ಆ ದೇವನ ಪರಿವಾರವಾಗಿ ಸಾವಿರ ರೂಪಗಳನ್ನು ಕೂಡ ಗ್ರಹಣ ಮಾಡಬೇಕು ನೂರು ಅಂತ ಗಣನೆ ಮಾಡಿದ್ತು ಪ್ರಧಾನ ದೇವತೆಗಳನ್ನು ಹೇಳುವ ಅಭಿಪ್ರಾಯದಿಂದ ಇಲ್ಲದೇ ಇದ್ದರೆ ದೇವಪತ್ನಿಯರಿಗೆ ಸೋಮಾಹುತಿಯನ್ನು ನೀಡುವುದು ವಿಹಿತ ಅಲ್ಲ ಅಂತ ಆಗ್ತಿತ್ತು ಆದ್ದರಿಂದ ದೇವಪತ್ನಿಯರಿಗೂ ಸೋಮಾಹುತಿ ಹೇಳಿದ್ದು ಕೂಡ್ತಾ ಇರಲಿಲ್ಲ ಸೋಮಾಹುತಿ ನೀಡುವುದು ಸರ್ವೇಚ ಸೋಮಪಾಹ ಪ್ರೋಕ್ತಾ ಸಬಾರಿಯ ಸ್ತ್ರೀ ತ್ರಯಸ್ತ್ರ ಪ್ರವೇಶಾತ್ತು ಕೇಶಾಂಚಿ ಪರಿವಾರತಃ ಅಂಥೇಳಿ ದ್ವಾದಶ ಆದಿತ್ಯರಲ್ಲಿ ಉರುಕ್ರಮ ಅಂತ ಹೇಳಿದರೆ ಅದು ಸಾಕ್ಷಾತ್ ಪರಮಾತ್ಮ ಒಂದನೇ ಕಕ್ಷೆಯಲ್ಲಿ ಹಿಂದೆ ಹೇಳಲ್ಪಟಿಯಾನೆ ಅದನ್ನೇ ಉಕ್ತೇ ಅಂತ ಶಕ್ಕರ ಅಂದರೆ ಇಂದ್ರ ಎಂಟನೇ ಕಕ್ಷೆಯಲ್ಲಿ ಪರಿಗಣನೆ ವಿವಸ್ವಾನ್ ಹನ್ನೆರಡನೇ ಕಕ್ಷೆಯಲ್ಲಿ ವರುಣ ಹದಿನಿಮೂರನೇ ಕಕ್ಷೆಯಲ್ಲಿ ಮಿತ್ರ ಹದಿನೇಳನೇ ಕಕ್ಷೆಯಲ್ಲಿ ಪರ್ಜನ್ಯ ಇಪ್ಪತ್ತನೇ ಕಕ್ಷೆಯಲ್ಲಿ ಅನ್ಯ ಕಕ್ಷೆಗಳಲ್ಲಿ ಉಕ್ತರಾಗಿರುವಂತಹ ಮತ್ತೆ ಉಕ್ತರಾಗಲಿರುವ ಈ ಆರು ಆದಿತ್ಯರನ್ನು ಬಿಟ್ಟು ಉಳಿದ ಆರು ಆದಿತ್ಯರು ಬಗಾ, ಧಾತ, ಸವಿತಾ ಅರ್ಯಮ ಪೂಷಾ ತುಷ್ಟ್ರು ಈ ಆರು ಜನರು ಪರಸ್ಪರ ಸಮಾನರು ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾರೆ ಏಳದಿಕ್ಕ ನಲ್ವತ್ತನೇರರು ಅಂದರೆ ಅಹಂಕಾರಿಕ ಪ್ರಾಣ ಮತ್ತು ಪ್ರವಾಹ ಪ್ರವಾಹವಾಯು ಈ ಎರಡೂ ಮರುತರು ಪ್ರಧಾನರು ಹಿಂದೆ ಹೇಳಲ್ಪಟ್ಟಿದ್ದಾರೆ ಉಳಿದ ನಲವತ್ತೇಳು ಮಂದಿಯನ್ನೇ ಈ ಹದಿನೆಂಟನೇ ಕಕ್ಷೆಯಲ್ಲಿ ಪರಿಗಣನೆ ಮಾಡಬೇಕು ಏಳು ವಸು ರುದ್ರ ರೀ ಇನಿತು ವಿಶ್ವೇ ದೇವ ಅಷ್ಟವಸುಗಳಲ್ಲಿ ಪ್ರಧಾನ ಅಗ್ನಿಯನ್ನ ಏಕಾದಶ ರುದ್ರರಲ್ಲಿ ಪ್ರಧಾನ ರುದ್ರನನ್ನು ಅಂದರೆ ಭವ ಉಮಾಪತಿ ರುದ್ರನನ್ನು ಬಿಟ್ಟು ಉಳಿದವರನ್ನು ಮತ್ತು ಎಲ್ಲ ಹತ್ತು ವಿಶ್ವೇ ದೇವತೆಗಳನ್ನು ಈ ಹದಿನೆಂಟನೇ ಕಕ್ಷೆಯಲ್ಲಿ ತಿಳ್ಕೋಬೇಕು ಪಿತೃಗಣ ಸಂಧಿಯಲ್ಲಿ ಈ ವಿಶ್ವೇ ದೇವತೆಗಳು ಯಾರ್ಯಾರು ಯಾವ್ಯಾವ ಶ್ರದ್ಧಕ್ಕೆ ಬರ್ತಾರೆ ಅಂತ ತಿಳಿಸಿದೆ ಇಷ್ಟಿ ಶ್ರದ್ಧೆ ಕೃತುರ್ದಕ್ಷ ಸಂಕೀರ್ತವು ವೈಶ್ವದೈವಿಕವು ನಾಂದಿ ನಾಂದಿಮುಖೇ ಸತ್ಯವಸು ಕಾಮ್ಯೇ ಚ ಧುರಿಲೋಚನವು ಪುರೂರವಾರ್ಧ್ರವ ಚ ಪಾರ್ವಣೇ ಸಮುದಾಹೃತವು ನೈಮಿತ್ಕೆ ಕಾಮಕಾಲವು ಸರ್ವತ್ರ ಕೀರ್ತೆಯೇತ ಕ್ರತು ದಕ್ಷ ಸತ್ಯ ಧುರಿಲೋಚನ ಪುರೂರವ ಅರ್ಧ್ರವ ಕಾಮ ಕಾಲ ಅಂತ ಆಯಾ ಶ್ರಾದ್ದಗಳಲ್ಲಿ ಇಬ್ಬಿಬ್ಬರು ವಿಶ್ವದೇವತೆಗಳನ್ನು ಆರಾಧನೆ ಮಾಡಬೇಕು ಪಿತೃಧರಣಿ ಅಂದರೆ ಪಿತೃಗಳು ವಸು ರುದ್ರ ಆದಿತ್ಯರು ಅಂತ ಮೂರು ಬೇರೆಯೇ ಪಿತೃಗಳು ಧರಣಿ ಅಂದರೆ ಧರಾದೇವಿ ವರಾಹಾರಿಯೇ ಹೀಗೆ ಒಂಬತ್ತು ಕೋಟಿ ಸಂಖ್ಯಾಕರಾಗಿರುವಂಥ ದೇವತೆಗಳಲ್ಲಿ ಸೋಮಪಾನಕ್ಕೆ ಯೋಗ್ಯರು ಅಂತ ಪ್ರಖ್ಯಾತರಾಗಿರುವವರು ದೇವರತಾ ಸಂಖ್ಯೆ ನೂರು ಇವರಿಗೆ ಸೋಮಪಾನಾರ್ಹರು ಅಂತ ಕರೀತಾರೆ ಈ ನೂರು ಮಂದಿ ದೇವತೆಗಳನ್ನು ವೇದದಲ್ಲಿ ಹೇಳಿಯರೇ ದ್ವಾದಶ ಆದಿತ್ಯರು ಹನ್ನೆರಡು ಜನ ಅಷ್ಟವಸುಗಳು ಏಕಾದಶ ರುದ್ರಗಣ ಮರುದ್ಗಣಗಳು ಐವತ್ತು ಪ್ರಧಾನ ಸೇರಿ ವಿಷಯ ದೇವತೆಗಳು ಹತ್ತು ಅಶ್ವಿನಿ ದೇವತೆಗಳು ಇಬ್ಬರು ನಾಸತ್ಯ ಮತ್ತು ದ್ಯಾವ ಪೃಥ್ವಿ ಅವರಿಬ್ರು ಪಿತೃಗಳು ಮೂರು ಬೃಹಸ್ಪತಿ ಒಬ್ಬ ರುಭು ದೇವತೇನ ಒಬ್ಬ ಒಟ್ಟು ಸಂಖ್ಯೆ ನೂರು ಇವರಲ್ಲಿ ಹದಿನೈದು ಜನರನ್ನ ಬಿಟ್ಟು ಉಳಿದವರನ್ನ ಶೇಷಶತಸ್ಥರು ಅಂತ ಕರೀತಾರೆ ಯಾವ ಹದಿನೈದು ಜನನ ಅಲ್ಲಿ ಬಿಡಬೇಕು ಅಂತ ಹೇಳಿದ್ರೆ ಅರಿಯಮ್ಮ ಅನ್ನೋ ಸೂರ್ಯ ಸೂರ್ಯ ಭಗ ಸೂರ್ಯ ಪೂಷಾ ಸೂರ್ಯ ಸವಿತ್ರುನಾಮಕ ಸೂರ್ಯ ಧಾತೃನಾಮಕ ಸೂರ್ಯ ವಿವಾಸ್ವಾನ್ ಸೂರ್ಯ ವಸು ಅಷ್ಟವಸುಗಳಲ್ಲಿ ಒಬ್ಬ ಅಗ್ನಿ ಅವನು ಉತ್ತಮ ಪಕ್ಷಕ್ಕೆ ಸೇರಿದವನು ಉತ್ತಮ ಕಕ್ಷೆಗೆ ಸೇರಿದವನು ಮೇಲ್ನೇ ಕಕ್ಷೆಯಲ್ಲಿ ಬರ್ತಾನೆ ಏಕಾದಶ ರುದ್ರಗಣದಲ್ಲಿ ಪಾರ್ವತಿ ಪತಿ ರುದ್ರ ಉತ್ತಮ ಮೇಲೆ ಬರ್ತಾನೆ ಯಮ ಸೋಮ ಪಿತೃಗಣ ಅವರಿಬ್ಬರು ಮೇಲ್ನೇ ಕಕ್ಷೆಗಳಲ್ಲಿ ಬರ್ತಾನೆ ಹವ್ಯವಾಹ ಪಿತೃಪಕ್ಷದಲ್ಲಿ ಬರುವಂಥವನು ಬೃಹಸ್ಪತಿ ಧ್ಯಾವ ದ್ಯುಲೋಕಕ್ಕೆ ಅಭಿಮಾನಿಯಾದವಳು ಧ್ಯಾವ ಮತ್ತು ಪೃಥ್ವಿ ಅಲ್ಲಿಗೆ ಏಳು ಮಂದಿ ಆದಿತ್ಯರು ಒಬ್ಬ ಅಗ್ನಿ ಪತಿ ರುದ್ರ ಯಮ ಸೋಮ ಹವ್ಯವಾಹ ಇವರದ್ದೊಂದು ಗಣ ಬೃಹಸ್ಪತಿ ಧ್ಯಾವ ಪೃಥ್ವಿ ಈ ಹದಿನೈದು ಜನ ಈ ನೂರು ಮಂದಿ ದೇವತಾ ಗಣದಲ್ಲಿ ಈ ಹದಿನೈದು ಜನರನ್ನು ಕಳೆದ್ರೆ ಉಳಿದ ದೇವತಾ ಸಂಖ್ಯೆ ಎಂಬತ್ತೈದು ಈ ನೂರು ಮಂದಿ ಸೋಮಪಾನಾರ್ಹ ದೇವತೆಗಳಲ್ಲಿ ಉತ್ತಮ ಕಕ್ಷಗಳಲ್ಲಿ ಅಂದರೆ ಮೇಲಿನ ಕಕ್ಷೆಗಳಲ್ಲಿ ಬರುವಂಥವರು ಈ ಹದಿನೈದು ಮಂದಿ ಉಳಿದ ಎಂಬತ್ತೈದು ಮಂದಿಯನ್ನು ಶೇಷಶತ್ರಸ್ಥರು ಅಂತ ಕರೀತಾರೆ ಈ ಎಂಬತ್ತೈದು ಮಂದಿ ಶೇಷಶತ್ರಸ್ಥರು ಕುಬೇರ ವಿಶ್ವಕ್ಸೇನ ಗಣಪತಿ ಈ ಮೂರು ಮಂದಿಗೆ ಸಮಾನರು ಇದನ್ನ ದಿನಪರ ಆರು ಅಂದರೆ ದಿನಪ ಅಂದರೆ ಸೂರ್ಯ ದಿನಪರ ಆರು ಅಂದರೆ ಆರು ಮಂದಿ ಸೂರ್ಯರು ಏಳದಿಕ್ಕ ನಲ್ವತ್ತು ಅನಿಲರು ಅಂದರೆ ನಲವತ್ತೇಳು ಮರುದ್ಗಣಗಳು ಏಳು ವಸುಗಳು ಅಗ್ನಿಯನ್ನು ಬಿಟ್ಟು ರುದ್ರ ರೀರೈದು ಅಂತ ಹೇಳಿದರೆ ಹತ್ತು ಪಾರ್ವತಿಪತಿಯಾಗಿರ್ತಕ್ಕಂಥ ಭವ ರುದ್ರದೇವರನ್ನು ಬಿಟ್ಟು ವಿಶ್ವೇ ದೇವತೆಗಳು ಹತ್ತು ರೂಪು ಒಬ್ಬ ಅಶ್ವಿನಿ ದೇವತೆಗಳು ನಾಸತ್ಯದಸರು ಸೇರಿ ಒಂದು ಧ್ಯಾವ ಒಂದು ಪೃಥ್ವಿ ಒಂದು ಈ ಒಟ್ಟು ಸಂಖ್ಯೆ ಎಷ್ಟು ಅಂತ ಹೇಳಿದರೆ ಎಂಬತ್ತೈದು ಹೀಗೆ ಇವರೆಲ್ಲರ ತಾರತಮ್ಯ ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸಿದ್ದಾರೆ